ಅಧಮಾಧಮನಾಗಿರುವಂತಹ ಕಲಿಯ ದುರ್ಗುಣಗಳ ವಿಚಾರ ಇಲ್ಲಿ ತಿಳಿಸ್ತಾರೆ ಇವನ ಪೋಲುವ ಪಾಪೀಜೀವರು ಭುವನ ಮೂರರಳಿಲ್ಲ ನೋಡಲು ನವವೈಧ ದ್ವೇಷಗಳಿಗೆ ಆಖರ ನೆನೆಸಿಕೊಳ್ಳುತ್ತಿಪ್ಪ ಭವನದಲ್ಲಿ ಬಂಗಾರದಲ್ಲಿ ನಟ ಯುವತಿ ಅಪೇಯ ಮೃಷದಲ್ಲಿ ಕವಿಸಿ ಮೋಹದಿ ಕೆಡಿಸುವನಿ ಎಂದರಿದು ತ್ಯಜಿಸುವುದು ಕಲಿಗೆ ಉಪಮೆ ಕೊಡಲಿಕ್ಕೆ ಅವನಂಥ ಪಾಪೀಜೀವರು ಮೂರು ಲೋಕದಲ್ಲೂ ಇನ್ನೊಬ್ಬರಿಲ್ಲ ವಿಚಾರ ಮಾಡಿ ನೋಡಿದ್ರೆ ಇವನು ನವವಿಧ ದ್ವೇಷಗಳಿಗೆ ಆಶ್ರಯ ಅಂತ ಕಲಿಸ್ಕೋತಾನೆ ಇವನ ವಾಸಸ್ಥಾನ ಎಲ್ಲಿ ಅಂದರೆ ಕಲಹದಲ್ಲಿ ಬಂಗಾರದಲ್ಲಿ ವೇಷ್ಯಾಸ್ತ್ರೀಯರಲ್ಲಿ ಅಥವಾ ಕಾಮಕ ಸ್ತ್ರೀಯರಲ್ಲಿ ಜ್ಯೂತದಲ್ಲಿ ಮಧ್ಯದಲ್ಲಿ ಸುಳ್ಳು ಮೃಷ ಅಂದರೆ ಸುಳ್ಳು ಅಲ್ಲಿ ತೊಡಗಿಸಿ ಮೋಹವನ್ನು ಉಂಟು ಮಾಡಿ ಹಾಳು ಮಾಡ್ತಾನೆ ಆದ್ದರಿಂದ ಈ ರೀತಿಯಾಗಿ ಅವನು ದುರಾತ್ಮ ಅಂತ ತಿಳ್ಕೊಂಡು ಅವನನ್ನು ತ್ಯಜಿಸ್ಬೇಕು ಕಲಿ ಸರ್ವಜೀವ ಅಧಮನಾಗಿರ್ತಕ್ಕಂಥ ಪರಮಪಾಪಿಷ್ಟ ನವವಿಧ ದ್ವೇಷಗಳಿಗೂ ನೆಲೆಯಾದವನು ಕಲಹ ಬಂಗಾರ ಮೊದಲಾಗಿರ್ತಕ್ಕಂಥ ದ್ರವ್ಯಗಳು ವೇಷಾಸ್ತ್ರೀಯರು ಅಥವಾ ಕಾಮುಕಸ್ತ್ರೀಯರು ದ್ಯೂತ ಮದ್ಯ ಸುಳ್ಳು ಮೊದಲಾದವುಗಳಲ್ಲಿ ತಾನು ನೆಲೆಸಿದ್ದು ಉಂಟು ಮಾಡಿ ಹಾಳು ಮಾಡ್ತಾನೆ ಆದ್ದರಿಂದ ಅವನ ನೆಲೆಯಾಗಿರ್ತಕ್ಕಂಥ ಕಲಹಾದಿಗಳನ್ನು ಸರ್ವಥಾ ತ್ಯಜಿಸಿ ಉದ್ಧಾರವನ್ನು ಹೊಂದಬೇಕು ಅಂತ ತಿಳಿಸ್ತಾರೆ ಸಕಲ ದುರ್ಲಕ್ಷಣಗಳಿಂದ ಕೂಡಿದವನು ಅನ್ನೋದು ಈ ಕಲೆಯ ಮತ್ತೊಂದು ವಿಶೇಷ ಸಮ್ಯಕ್ ದುರ್ಲಕ್ಷಣಯುತಃ ಕಲಿಹಿ ಅಂತ ತಿಳಿಸ್ತಾರೆ ಭವರ ಅಂದರೆ ಯುದ್ಧ ಕಲಹ ಅಂದರೆ ಸೂನ ಅಂದರೆ ಹಿಂಸಾರೂಪವಾಗಿರ್ತಕ್ಕಂಥ ಯುದ್ಧ ಯುವತಿಯರು ಅಂದರೆ ಕಾಮುಕ ಸ್ತ್ರೀಯರು ಅಫೇಯ ಅಂದರೆ ಮದ್ಯಪಾನ ನವವಿಧ ದ್ವೇಷಗಳು ಆ ಎಲ್ಲ ಕಡೆಗೂ ಈ ಕಲಿಯ ಸನ್ನಿಧಾನ ಇರುತ್ತೆ ಆದ್ದರಿಂದ ದೈತ್ಯವರ್ಗದಲ್ಲಿ ಕಲಿಯನ್ನು ಹೋಲುವಂತಹ ಪಾಪಿಷ್ಠಜೀವರು ಮತ್ತೊಬ್ಬರಿಲ್ಲ ನೀಚ ತಮ ಅವನು ಅವನಿಗೆ ಉಪಮ ಕೊಡಲಿಕ್ಕೆ ಇನ್ನೊಬ್ಬರಿಲ್ಲ ಅದರಿಂದ ಅವನು ಕೂಡ ನಿರುಪಮ ಅಂತ ಕರೆಸ್ಕೊತಾನ ತಮೋಯೋಗ್ಯರಲ್ಲಿ ಅಧಮಾದಮನು ಕಲಿಗೆ ಸಮಾನರಾಗಿರ್ತಕ್ಕಂಥ ಸದೃಶರಾದ ಪರಮ ಪಾಪಿಷ್ಠರು ಈ ಬ್ರಹ್ಮಾಂಡಗತ ಹದಿನಾಲ್ಕು ಲೋಪಗಳಲ್ಲೂ ಹುಡುಕಿದ್ರೂ ಯಾರೂ ಇಲ್ಲ ನವೋವಿಧ ದ್ವೇಷಗಳಿಗೆ ಆಶ್ರಯಭೂತನಾಗಿ ಇದ್ದಾನೆ ಯಾವುದು ನವವಿಧ ದ್ವೇಷಗಳು ಅಂದರೆ ಜೀವರಿಗೂ ಈಶನಿಗೂ ಅಭೇದ ಚಿಂತನೆಯನ್ನು ಮಾಡೋದು ಪರಬ್ರಹ್ಮ ಸರ್ವೋತ್ತಮನಾದ ಪರಮಾತ್ಮ ನಿರ್ಗುಣ ನಿರಾಕಾರ ಶೂನ್ಯ ಅಂತ ಪ್ರತಿಪಾದನೆ ಮಾಡೋದು ಬ್ರಹ್ಮಾದಿಗಳು ಶ್ರೀವಿಷ್ಣುವಿಗೆ ಸಮಾನ ಅಂತ ಹೇಳೋದು ಬ್ರಹ್ಮ ರುದ್ರ ಎಲ್ಲರೂ ಸಮ ಅಂತ ಹೇಳೋದು ರುದ್ರಾದಿ ದೇವತೆಗಳಿಗೆ ಸರ್ವೋತ್ತಮತ್ವವನ್ನು ಹೇಳೋದು ರಾಮಕೃಷ್ಣಾದಿ ಅವತಾರಗಳಲ್ಲಿ ಭೇದ ಚಿಂತನೆಯನ್ನು ಮಾಡೋದು ಋತು ಚಕ್ರವರ್ತಿ ನಾರದಾದಿಗಳನ್ನು ಭಗವಂತನ ಅವತಾರ ಅಂತ ತಿಳ್ಕೊಳ್ಳೋದು ವೇದವ್ಯಾಸ ಕಪಿಲ ಪರಶುರಾಮ ಇವರು ಕೇವಲ ಸಾಮಾನ್ಯ ಋಷಿಗಳು ಅಂತ ತಿಳ್ಕೊಳ್ಳೋದು ವ್ಯಾಸೋ ಕಶ್ಚನ ಋಷಿ ಅದೇ ರೀತಿಯಾಗಿ ಕಪಿಲ ರೂಪಿ ಪರಮಾತ್ಮನನ್ನು ಪರಶುರಾಮ ದೇವರನ್ನು ಎಲ್ಲ ಅದೇ ರೀತಿಯಾಗಿ ಚಿಂತನೆಯನ್ನು ಮಾಡೋದು ನಿಶ್ಚಯ ಜ್ಞಾನ ಪಂಚಭೇದ ತಾರತಮ್ಯ ಹೇಳುವಂತಹ ವಿಷ್ಣು ನಿರಂತರವಾಗಿ ದ್ವೇಷವನ್ನು ಮಾಡೋದು ಭಗವದ್ ಭಕ್ತರು ಮಾಡಿರುವಂತಹ ಸ್ಮೃತಿಗಳು ಪುರಾಣಗಳು ಇತ್ಯಾದಿ ಕೇವಲ ಕಪೋಲ ಕಲ್ಪಿತ ಕೃತಿಗಳು ಅಂತ ಅದನ್ನು ದೂಷಣೆ ಮಾಡುವಂಥದ್ದು ಈ ಎಲ್ಲ ನವವಿಧ ದ್ವೇಷಗಳ ವಿಷಯ ಬ್ರಹ್ಮಾಂಡ ಪುರಾಣ ಮತ್ತು ಗರುಡ ಪುರಾಣದಲ್ಲಿ ಹೇಳಲ್ಪಟ್ಟಿದೆ ಪ್ರಮಾಣ ವಾಕ್ಯಗಳನ್ನು ವ್ಯಾಖ್ಯಾನಕಾರರು ಕೊಡ್ತಾರೆ ಈ ಕಲಿಯ ವಾಸಸ್ಥಾನ ಯುದ್ಧದಲ್ಲಿ ಅಂದರೆ ಭವನದಲ್ಲಿ ಅಂದರೆ ಅದಕ್ಕೆ ಸಮಾನಾರ್ಥಸೂಚಕವಾಗಿರ್ತಕ್ಕಂಥ ಸೂನ ಅಂದರೆ ಪರಹಿಂಸೆ ಅಂತ ಇನ್ನೊಂದು ಅರ್ಥ ಚಿನ್ನದ ಮೇಲಿನ ವ್ಯಾಮೋಹ ಮತ್ತು ಆಸೆ ನಟಿಯರಾಗಿರುವಂತಹ ವಿಶಾಸ್ತ್ರೀಯರಲ್ಲಿ ಜೂಜು ಅಥವಾ ದ್ಯೂತ ಪಾನಕ್ಕೆ ಯೋಗ್ಯ ಅಲ್ಲದೇ ಇರತಕ್ಕಂಥ ಮಾದಕ ದ್ರವ್ಯಗಳಲ್ಲಿ ಅಪೇಯ ಅಲ್ಲಿ ಕಲಿಯ ಸನ್ನಿಧಾನ ಹಾಗೂ ಅದನ್ನು ತಿನ್ನೋರಲ್ಲಿ ಅಯೋಗ್ಯವಾಗಿರ್ತಕ್ಕಂಥ ವಸ್ತುಗಳ ಸೇವನೆ ಭಕ್ಷ್ಯ ಭಕ್ಷಣ ಸುಳ್ಳು ಮತ್ತು ವಂಚನೆ ಈ ದುರ್ವಿಷಯಗಳಲ್ಲಿ ಜನರನ್ನು ಕಡವಿ ಅವುಗಳಲ್ಲಿ ಅವರ ಮನಸ್ಸನ್ನು ಆಸಕ್ತಿ ಮಾಡಿ ವಿಷಯ ಭೋಗಾದಿಗಳಲ್ಲಿ ಮೋಹವನ್ನು ಉಂಟು ಮಾಡುವಂತಹ ಪರಮನಿ ಚತಮ ಅಂದರೆ ಕಲಿ ಈ ರೀತಿಯಾಗಿ ಅರ್ಥ ಮಾಡಿಕೊಂಡು ಅವನನ್ನು ತ್ಯಾಗ ಮಾಡಬೇಕು ಅಂತ ದಾಸರು ಎಚ್ಚರಿಕೆಯ ವಿಚಾರವನ್ನು ತಿಳಿಸ್ತಾರೆ